ತರಂಗ ವಿಶ್ವಾಮಿತನು ಮೌನವನ್ನು ಸಾಧಿಸಬೇಕೆಂದಿದ್ದವನು ಅದು ಸಾಧ್ಯವಿಲ್ಲ ಸಾಧ್ಯವಿಲ್ಲವೆಂದು ಕಂಡುಕೊಂಡಿದ್ದಾನೆ ಮಾತನಾಡದೆ ಸುಮ್ಮನಿರುವುದು ಮೌನವಾದರೆ ನಾಲಿಗೆ ಎಂಬ ಯಂತ್ರವು ಅಲ್ಲಾಡಿ ಹೊರಗಿನವರೊಡನೆ ಏನೋ ಆಡದೆ ಸುಮ್ಮನಿರುವುದು ಮೌನವಾದರೆ ಆತನಿಗೆ ಅದು ಬೇಕಾದಷ್ಟಿದೆ ಆದರೆ ಆತನಿಗೆ ಬೇಕಾಗಿರುವುದು ಮೌನ ಅದಲ್ಲ ಕಣ್ಣು ತಾನು ನೋಡಿದ ವಸ್ತುವನ್ನು ಮತ್ತೊಮ್ಮೆಯಾದರೂ ತಂದು ತೋರಿಸುವುದು ತೋರಿಸದೆ ಬಿಡುವುದುಂಟೆ ಕಿವಿಯು ತಾನು ಕೇಳಿದ ಸದ್ದನ್ನು ಮತ್ತೆ ಕೇಳದೇ ಇರುವುದು ಹೀಗೆ ತನಗೆ ಬರುವ ಇಂಕ್ತಿಗಳೊಂದು ಇಲ್ಲದಂತಾಗಿ ಒಂದು ಇಲ್ಲದಂತಾಗಿ ಒಳ ಒಳಗಿರುವ ಯಾವುದೋ ಅದು ಆಚೆಗೆ ಬರಲಿ ಅದನ್ನು ನೋಡೋಣ ಎಂದು ಅಂತಹ ಬಹಿಷ್ಠ ನಿಶ್ಚಿಲವಾಗಿರುವ ಎಂದು ಆತನು ಕೋರುತ್ತಿದ್ದಾನೆ ಆದರದು ಸಿಕ್ಕಿಲ್ಲ ಆ ಏಕಾಂತವಾದ ಗುಹೆಯಲ್ಲಿ ವಿಶ್ವಾಮಿತ್ರನಲ್ಲದೆ ಒಂದು ಪ್ರಾಣಿಯೂ ಇಲ್ಲ ಸೊಳ್ಳೆ ಇರುವೆಗಳೂ ಇಲ್ಲ ಅಲ್ಲಿ ಒಂದು ಕೃಷ್ಣಾಜಿನದ ತುಂಡನ್ನು ಹುಟ್ಟುಕೊಂಡು ಇನ್ನೊಂದು ತುಂಡು ಉತ್ತರಿಯ ಮಾಡಿಕೊಂಡು ದೇಹದ ಬಹುಭಾಗವೆಲ್ಲ ಅನಾವೃತವಾಗಿರಲು ವಿಶ್ವಾಮಿತ್ರನು ಕುಳಿತಿದ್ದಾನೆ ಬೆಳಗ್ಗೆಿಂದ ಸಂಜೆ ಅವರಿವರೆಗೂ ಕೆಲಸವಿಲ್ಲ ಪದ್ಮಾಸನದಲ್ಲಿ ಕುಳಿತು ಪಂಚಾಗ್ನಿ ದರ್ಶನ ಮಾಡುತ್ತಾ ಕುಳಿತಿರುವುದೊಂದೇ ಕೆಲಸ ಆತನಿಗೆ ಸೂರ್ಯೋದಯ ಸೂರ್ಯಾಸ್ತಮಗಳಲ್ಲಿ ಮಾತ್ರ ಒಂದು ವಿಚಿತ್ರವಾದ ಅನುಭವವಾಗುತ್ತದೆ ಪಂಚಾಗ್ನಿಗಳ ದರ್ಶನ ಮಾಡುತ್ತಾ ಕೊಡುತ್ತಿರುವ ವಿಶ್ವಾಮಿತ್ರನ ಜೊತೆಗೆ ಆಗ ಇನ್ನೊಬ್ಬ ವಿಶ್ವಾಮಿತ್ರನು ದೇಹದಿಂದ ಈಚೆಗೆ ಬರುತ್ತಾನೆ ಆತನು ದೇಹದಿಂದ ಈಚೆಗೆ ಬರುತ್ತಿದ್ದ ಹಾಗೆಯೇ ದೇವ ಬಂದು ಗುಹೆಯ ಬಾಗಿಲಲ್ಲಿ ಆತನಿಗೆ ಸ್ನಾನ ಮಾಡಿಸಿ ಹೋಗುತ್ತಾಳೆ ಯಾರ್ಯಾರೋ ಬಂದು ಆತನಿಗೆ ಮಡಿಯನ್ನೊಪ್ಪಿಸುತ್ತಾರೆ ಇನ್ನು ಯಾರೋ ಬಂದು ಆಶ್ನಿ ಬೇಕಾದದ್ದನ್ನೆಲ್ಲ ಸಿದ್ಧಪಡಿಸುತ್ತಾರೆ ಇನ್ನೂ ಯಾರೋ ಬಂದು ದಿವ್ಯ ಒಪ್ಪಿಸುತ್ತಾರೆ ಆತನು ಅದರಲ್ಲಿ ಅಷ್ಟು ಹೋಮ ಮಾಡುತ್ತಾನೆ ದೇವತೆಗಳೆಲ್ಲ ಬಂದು ಹವಿಸ್ಸನ್ನು ಸ್ವೀಕರಿಸುತ್ತಾರೆ ಉಳಿದುದನ್ನು ಆತನು ಸ್ವೀಕರಿಸಿ ಸುಪ್ತನಾಗಿ ಮತ್ತೆ ಬಂದು ದೇಹವನ್ನು ಸೇರುತ್ತಾರೆ ಹೊರಗೆ ಹೋಗಿದ್ದವನು ಮನಗೆ ಬಂದು ದೇಹವನ್ನು ಸೇರುತ್ತಾನೆ ವಿಶ್ವಾಮಿತನಿಗೆ ಈ ನಾಟಕ ನೋಡಿ ಬಹು ಕುತೂಹಲವಾಯಿತು ಹಾಗಾದರೆ ದೇಹದಲ್ಲಿ ಇಬ್ಬರೂ ಇರುವರೆ ಒಬ್ಬನು ಹೋಗಿ ತನ್ನ ಕೆಲಸವನ್ನು ಮಾಡುತ್ತಿದ್ದರೆ ಇನ್ನೊಬ್ಬನ ಕುಳಿತಿರುವುದು ಸಾಧ್ಯವೇ ಎಂಬುದೊಂದು ದೊಡ್ಡ ಯೋಚನೆ ಆ ಯೋಚನೆಯು ಮೌನ ಸಾಧನಕ್ಕೆ ವಿಘ್ನವಾಗುವುದೆಂದು ಅದನ್ನು ಅತ್ತ ತಳ್ಳಿದ್ದಾನೆ ಯೋಚನೆ ಹುಟ್ಟುವವರಿಗೆ ಒಂದು ಘಟ್ಟ ಹುಟ್ಟಿದ ಮೇಲೆ ಬಂದೇ ತಿರುವಂತೆ ಜಾಗ್ರ ಜಾಗನ್ಮನಕ್ಕೆ ಬಂದೇ ತೀರಬೇಕು ಅಲ್ಲಿ ಇತ್ಯರ್ಥವಾಗಲೇಬೇಕು ಇಲ್ಲದಿದ್ದರೆ ಮನಸ್ಸಿಗೆ ಶಾಂತಿಯಲ್ಲಿ ಈ ಯೋಚನೆಗಿಂತ ಇನ್ನೊಂದು ಯೋಚನೆ ಬಲವಾಗಿ ಆತನಿಗೆ ಹಿಡಿದಿದೆ ಈ ಪಂಚವಾಯುಗಳು ಸರಿಯಾಗಿರುವಾಗಲಂತೂ ಸರಿಯೇ ಸರಿ ಆದರೂ ಹೆಚ್ಚು ಕಡಿಮೆ ಆಗುವುದುಂಟು ಎಂದು ಪ್ರಾಣದವನ್ನೇ ಹೇಳಿದ್ದಾನೆ ಹಾಗೆ ಆಗಲು ಏನಾದರೂ ಕಾರಣವಿರಲಿ ಆದಾಗ ಅದೇನು ಮಾಡಿದರೆ ಸರಿ ಹೋಗುವುದು ಅದೊಂದು ಭಾರಿ ಯೋಚನೆ ಮೌನವಾಗಿ ಕುಳಿತಿರಬೇಕಾದರೆ ಕುಳಿತಿರಲೇಂದರೆ ಈ ಅಗ್ನಿಗಳೇ ಮನೋವೃತ್ತಿಗಳನ್ನು ಪ್ರೇರೇ ಪ್ರೇರೇಪಿಸುತ್ತವೆ ದೇಹೇಂದ್ರಿಯಗಳು ಪ್ರೇರಿತವಾದ ಮೇಲೆ ಸುಮ್ಮನಿರುವುದೆಂತೂ ಶಾಟಿಯ ಎಟ್ಟು ತಿನ್ನುತ್ತಿರುವ ಕುದುರೆಯಾದರೂ ಸುಮ್ಮನಿದ್ದಿತು ಪ್ರಚೋದಿತಗಳಾದ ದೇಹೇಂದ್ರಿಯಗಳು ಸುಮ್ಮನಿದ್ದಾವೆ ಜೊತೆಗೆ ಯೋಚನೆಗಳು ಹೀಗಾಗಿ ವಿಶ್ವಾಮಿತನು ಹಣ್ಣು ಹೋಗಿದ್ದಾನೆ ಹಿಂದೆ ಮಂತ್ರಯೋಗದಲ್ಲಿದ್ದಾಗ ಆತನು ಹೀಗೆ ಒದ್ದಾಡುತ್ತಿರಲಿಲ್ಲ ಕಣ್ಮುಚ್ಚಿ ಅಥವಾ ಏಕಾಗ್ರ ದೃಷ್ಟಿಯಾಗಿ ಕುಲಿ ಕುಳಿತರೆ ಮನಸ್ಸು ಕುಲೀನೆಯಾದ ಪತ್ನಿಯಂತೆ ವಶಕ್ಕೆ ಬಂದು ಬಿಡುವುದು ಹೀಗ ಈ ಧಾನ್ಯ ಧ್ಯಾನದಲ್ಲಿರುವಾಗ ಪಂಚಾಗ್ನಿ ಸನ್ನಿಧಾನದಲ್ಲಿದ್ದರೂ ಯಾವುದನ್ನು ನೋಡಿದರೆ ಅದಕ್ಕೆ ಜೀವ ಬಂದು ಎದ್ದು ಕುಣಿಯುವುದೋ ಎನ್ನುವಂತಿದೆ ಹುಲ್ಲು ಕಡ್ಡಿಯೊಂದು ಅಲ್ಲಿ ಬಿದ್ದಿದ್ದು ಅದು ವಿಶ್ವಾಮಿತ್ರನ ಕಣ್ಣಿಗೆ ಕಂಡರೆ ವಿಶ್ವಾಮಿತ್ನ ಹೃದಯದಿಂದ ಏನೋ ಒಂದು ಅನಿರ್ವಚನೀಯ ಶಕ್ತಿಯು ಹೊರಗೆ ಹೋಗಿ ಅದಕ್ಕೆ ಸೇರಿಕೊಂಡು ಅದರಲ್ಲಿ ಚೇತನ ಉಂಟಾಗುತ್ತದೆ ಈಗ ವಿಶ್ವಾಮಿತ್ರ ಗುಹೆಯನ್ನು ಬಿಟ್ಟು ಹೊರಗೆ ಬರುವುದೇ ಬರುವುದೇ ಅದು ಒಂದು ಕಾರಣ ಆತನು ಹೊರಗೆ ಬಂದರೆ ಆತನ ದೃಷ್ಟಿಗೆ ಬಿದ್ದ ಸ್ಥಾವರಗಳೆಲ್ಲ ಜಂಗಮಗಳಂತೆ ಸವ್ಯಾಪಾರಗಳಾಗುತ್ತವೆ ಕಲ್ಲುಗಳು ಕೂಡ ಕದಲಿದಂತೆ ಕಾಣುತ್ತವೆ ಆತನು ಉಸಿರು ಬಿಟ್ಟರೆ ಆ ಗಾಳಿಯು ಹೊರಗಿನ ಗಾಳಿಯೊಡನೆ ಸೇರಿದರೆ ಆ ಹೊರಗಿನ ಗಾಳಿಗೆ ಏನೋ ನವಚೇತನ ಬಂದಂತಾಗಿ ಅದು ಏನೋ ಒಂದು ನವೀನ ವ್ಯಾಪಾರವನ್ನು ಪ್ರಾರಂಭಿಸುತ್ತದೆ ಆತನು ನದಿಗೆ ಹೋಗಿ ನೀರು ಮುಟ್ಟಿದರೆ ನೀರಿಗೆ ಹೊಸ ಜೀವ ಬಂದಂತಾಗಿ ಅದು ಏನೋ ಆಗಿ ಹೋಗುತ್ತದೆ ಆದರೆ ವ್ಯಾಪಾರದಿಂದ ದುಃಖವಿಲ್ಲ ಸುಖವಿದೆ ಪ್ರಿಯವಿದೆ ಹಿತವಿದೆ ಆನಂದವಾಗುತ್ತದೆ ಆದರೂ ವಿಶ್ವಾಮಿತನಿಗೆ ಒಳಗೊಳಗಿಂದ ಕೂಡಿದು ಈ ವ್ಯಾಪಾರ ಕೂಡದು ಎನ್ನಿಸುತ್ತದೆ ಆದ್ದರಿಂದ ಆತನು ಗುಹೆಯನ್ನು ಬಿಟ್ಟು ಈಚೆಗೆ ಬರುವುದೇ ಇಲ್ಲ ಅಷ್ಟೇನೋ ಎದ್ದು ಓಡಾಡಿದರೆ ನೆಲವೆಲ್ಲ ಕಾಲಿಗೆ ತಗುಲಿದೆ ಮೃತ್ ಕಣಗಳೆಲ್ಲ ಸಚೇತನವಾದಂತೆ ಭಾಸವಾಗುತ್ತದೆ ಕುಳಿತರೆ ತಾನು ಏನೋ ಏನೋ ಒಂದು ವಿಚಿತ್ರವಾದ ಶಕ್ತಿಯು ದೇಹದಿಂದ ಹೊರಚಿಮ್ಮುತ್ತದೆ ಆತನು ಅದನ್ನು ತಡೆಯಲಾರ ಆತನ ಪ್ರಯತ್ನವಿಲ್ಲದೆ ಸತತವಾಗಿ ದೇಹದಿಂದ ಹೊರಹೊಮ್ಮುತ್ತಿರುವ ಕಾಂತಿಯಂತೆ ತೇಜ ಪ್ರವಾಹವೊಂದು ತೇಜಸ್ಸಾದರೂ ಕಣ್ಣಿಗೆ ಕಾಣದೆ ಮನಸ್ಸಿಗೆ ಮಾತ್ರ ಅರಿವಾಗುವ ಏನೋ ಒಂದು ಶಕ್ತಿಯು ಪ್ರವಾಹವಾಗಿ ಪುಷ್ಪ ಸೂಕ್ಷ್ಮವಾಗಿ ಹೊರಗಿನ ವಾತಾವರಣದಲ್ಲಿ ಹೋಗಿ ಸೇರಿಕೊಳ್ಳುತ್ತಿದೆ ಗುಹೆಯು ಗಾಳಿಯ ದಾರಿಯಲ್ಲದಿದ್ದ ದಾರಿಯಲ್ಲಿ ಇಲ್ಲದಿದ್ದರೂ ಆ ಸೂಕ್ಷ್ಮಶಕ್ತಿಯನ್ನು ಪಡೆದುಕೊಳ್ಳಬೇಕೆಂದೋ ಎಂಬಂತೆ ಗಾಳಿಯು ಬಂದು ಸುಳಿದು ಸುಳಿದು ಹೋಗುತ್ತದೆ ಆದರೆ ಉದಯಾಸ್ತಮಯಗಳಲ್ಲಿ ಮಾತ್ರ ದೇಹದಿಂದ ಆ ಇನ್ನೊಂದು ಮೂರ್ತಿಯು ಎದ್ದು ಹೊರಕೆ ಹೋದಾಗ ಆ ಶಕ್ತಿ ವಿಕಿರಣವಿಲ್ಲ ಇದನ್ನು ಕುರಿತು ಪ್ರಾಣದೇವನನ್ನೇ ಕೇಳಬೇಕೆಂದು ಮನಸ್ಸಿಗೆ ಬರುತ್ತದೆ ಗುರುವಿನ ಬಳಿಯಲ್ಲಿ ಕುಳಿತು ಶಿಷ್ಯನು ಗುರುಮುಖದಿಂದ ಬರುವ ಅಮೃತಧಾರೆಯನ್ನು ಸವಿಯುವ ಆನಂದದಲ್ಲಿ ಕೆಲವನ್ನೂ ಮರೆಯುವಂತೆ ಆ ಪ್ರಾಣದೇವನ ಸಂದರ್ಶನದ ಸಂದರ್ಶನಾನಂದ ಕೇಳಬೇಕು ಹೇಳಬೇಕು ಮೊದಲಾದ ಮನೋವೃತ್ತಿಗಳೆಲ್ಲ ಸೂಕ್ತವಾಗಿ ಸರ್ಪವು ಸಂನ್ಯಸ್ತವಾದಂತೆ ವಿಶ್ವಾಮಿತನು ಸುಖಿ ಸುಖವಾಗಿರುತ್ತಾನೆ